ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸರಸ ಇದು ಬೇಡುವವನೊಬ್ಬನು ಯಾತನೆಯನ್ನು ಬೇಡಿದ್ದಾನೆ ಆ ಯಾತನೆಯು ಖಂಡಿತವಾಗಿಯೂ ಸಂಭವಿಸಿಯೇ ತೀರುವುದು ಲಿಲ್ ಕ್ಯಿರೀನೈ ಅದು ಸತ್ಯ ನಿಷೇಧಿಗಳಿಗಾಗಿದೆ ಅದನ್ನು ತಡೆಯಬಲ್ಲವರು ಯಾರೂ ಇಲ್ಲ ಅದು ಉನ್ನತಿಯ ಸೋಪಾನಗಳ ವಡೆಯನಾದ ಅಲ್ಲಾಹನ ಕಡೆಯಿಂದ ಬರಲಿದೆ ಅಲ್ಫನ ದೇವಚರರು ಮತ್ತು ರೋಹ್ ಅವನ ಸಾನ್ನಿಧ್ಯಕ್ಕೆ ಐವತ್ತು ವರ್ಷಗಳ ಅವಧಿಯುಳ್ಳ ಒಂದು ದಿನದಲ್ಲಿ ಏರಿ ಹೋಗುತ್ತಾರೆದರಿಂದ ಸಂದೇಶವಾಹಕರೇ ತಾಳ್ಮೆ ವಹಿಸಿರಿ ಸಭ್ಯ ತಾಳ್ಮೆ ಇವರು ಅದನ್ನು ದೂರವೆಂದು ಭಾವಿಸುತ್ತಾರೆ ಮತ್ತು ನಾವು ಅದನ್ನು ಸಮೀಪದಲ್ಲಿ ಕಾಣುತ್ತಿದ್ದೇವೆ ಯೌಮಚನು ಸಮ ಆ ಯಾತನೆ ಸಂಭವಿಸುವ ಆ ದಿನ ಆಕಾಶವು ಕರಗಿದ ಬೆಳ್ಳಿಯಂತಾಗುವುದು ಮತ್ತು ಪರ್ವತಗಳು ಬಣ್ಣ ಬಣ್ಣದ ಹಿಂಜಿದ ಉಣ್ಣೆಯಂತಾಗೋದು ಮತ್ತು ಯಾವ ಆಪ್ತ ಮಿತ್ರನು ತನ್ನ ಆಪ್ತ ಮಿತ್ರನನ್ನು ವಿಚಾರಿಸಲಾರನು ಯು يَوَدُّ الْمُجْرِمُ لَوْ يَفْتَدِي مِنْ عَذَابِ يَوْمِ إِذِنْ بِبَنِيهِ وَصَاحِبَتِهِ وَأَخِيهِ وَفَصِيلَتِهِ اللَّتِي تُؤوِيهِ وَمَنْ فِي الْأَرْضِ جَمِيعًا ثُمَّ يُلْجِيهِ وسطتها آورو پَرَسْبَرِجِگَ تُورِسَلْ پَدُوارو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 ಅದು ದಗದಗಿಸುವ ಅಗ್ನಿಯ ಜ್ವಾಲೆಯಾಗಿರುವುದು ಅದು ಮಾಂಸವನ್ನು ಚರ್ಮವನ್ನು ನೆಕ್ಕಿಬಿಡುವುದು ಸತ್ಯದಿಂದ ವಿಮುಖನಾದ ಬೆನ್ನು ತಿರುಗಿಸಿದ ಸಂಪತ್ತನ್ನು ಕಲೆ ಮತ್ತು ಜೋಪಾನವಾಗಿ ಸಂಗ್ರಹಿಸಿಟ್ಟ ಪ್ರತಿಯೊಬ್ಬನನ್ನು ಕೂಗಿ ಕೂಗಿ ತನ್ನ ಕಡೆಗೆ ಕರೆಯುವುದು ಇಲ್ಲ ಕೊಹಲುವ ಮಾನವನು ಚಂಚಲನಾಗಿಯೇ ಸೃಷ್ಟಿಸಲ್ಪಟ್ಟಿದ್ದಾನೆ ಅವನಿಗೆ ಸಂಕಷ್ಟ ಬಂದಾಗ ಗಾಬರಿಗೊಳ್ಳುತ್ತಾನೆಲ್ಯುರು ನಲುವ ಮತ್ತು ಸೌಭಾಗ್ಯ ಪ್ರಾಪ್ತವಾದಾಗ ಲೋಭ ತೋರುತ್ತಾನೆ ಇಲ್ಲಲ್ ಮುಸಲ್ಲಿ ಆದರೆ ನಮಾಜ್ ಮಾಡುವವರು ಈ ದೋಷದಿಂದ ಮುಕ್ತರಾಗಿದ್ದಾರೆ ಅಲ್ಲದೀನ ಹುಮ್ಮಾರ ಅವರು ತಮ್ಮ ನಮಾಜನ್ನು ಸದಾ ಪಾಲಿಸುತ್ತಾರೆ ಅವರ ಸಂಪತ್ತುಗಳಲ್ಲಿ ಒಂದು ನಿಶ್ಚಿತ ಹಕ್ಕಿದೆ ಲಿಸ್ಸ ಇಲಿ ಬೇಡುವವನಿಗೆ ಮತ್ತು ವಂಚಿತನಿಗೆ ಒಲ್ಲದೀನೂ ಸದ್ಯೂ ನಿಯನ್ ಅವರು ಪ್ರತಿಫಲ ಸಿಗಲಿರುವ ದಿನವನ್ನು ಸತ್ಯವೆಂದು ನಂಬುತ್ತಾರೆಷ್ವಿ ಅವರು ತಮ್ಮ ಪ್ರಭುವಿನ ಯಾತನೆಗೆ ಭಯಪಡುತ್ತಾರೆ ಏಕೆಂದರೆ ಅವರ ಪ್ರಭುವಿನ ಯಾತನೆಯು ನಿರ್ಭಯವಾಗಿರತಕ್ಕ ವಸ್ತುವಲ್ಲ والذين هم لفروجهم حافظون اور تم गुप्तांगगलनु रक्षिसकोलुतारे الا على ازواجهم او ما ملكت ايمانهم فانهم غير ملومين तम पत्नीयार अथवा तम अधीन स्त्रीर हरोत ಇವರಿಂದ ರಕ್ಷಿಸಿಕೊಳ್ಳದಿದ್ದರೆ ಅವರ ಮೇಲೆ ಆಕ್ಷೇಪವೇನೂ ಇಲ್ಲುಲ್ಲೂ ಆದರೆ ಇದರ ಹೊರತು ಇನ್ನೇನಾದರೂ ಬಯಸುವವರೇ ಸೀಮೋಲ್ಲಂಘಕರು ಅಮನತಿ ಅವರು ತಮ್ಮಲ್ಲಿರಿಸಿದ ಅಮಾನತ್ತುಗಳ ರಕ್ಷಣೆ ಮಾಡುತ್ತಾರೆ ಮತ್ತು ತಮ್ಮ ವಾಗ್ದಾನಗಳನ್ನು ಪಾಲಿಸುತ್ತಾರೆ ಒಲ್ಲೀನ ಹು ಬಿಷ ಅವರು ತಮ್ಮ ಸಾಕ್ಷ್ಯಗಳಲ್ಲಿ ಸತ್ಯದಲ್ಲೇ ಸ್ಥಿರವಾಗಿರುತ್ತಾರೆ ಒಲ್ಲದಿನ ಹುಮಿ ಹಿಂ ಯು ಹಿನ್ ಅವರು ತಮ್ಮ ನಮಾಜ್ ಅನ್ನು ಇಂತಹವರು ಗೌರವದೊಂದಿಗೆ ಸ್ವರ್ಗೋದ್ಯಾನಗಳಲ್ಲಿರುವರು ಕಮಾಲಿಲ್ಯನ ಚರೋ ಕಿಬಲ ಚೈನ್ ಆ ಶಿಮಾಲಿ ಐನ್ ಆದುದರಿಂದ ಸಂದೇಶ ವಾಹಕರೇ ಈ ಸತ್ಯ ನಿಷೇಧಿಗಳು ಎಡಬಲಗಳಿಂದ ಗುಂಪು ಗುಂಪಾಗಿ ನಿಮ್ಮ ಕಡೆಗೆ ಧಾವಿಸಿ ಬರುತ್ತಿರುವುದೇಕೆ ಐ ಪುನ ಖುಲ್ಲು ರೀಂ ಇನ್ ಹುಂ ಐದು ಹಲ ಜನ್ನ ಚೆನ್ನೈ ಅವರಲ್ಲಿ ಖಂಡಿತ ಇಲ್ಲ ನಾವು ಯಾವ ವಸ್ತುವಿನಿಂದ ಇವರನ್ನು ಸೃಷ್ಟಿಸಿರುವೆವೋ ಅದನ್ನಿವರು ಸ್ವತಃ ಬಲ್ಲರು ಇಲ್ಲ ನಾನು ಪೂರ್ವ ಮತ್ತು ಪಶ್ಚಿಮಗಳ ವಡೆಯನ ಆಣೆ ಹಾಕುತ್ತೇನೆ ಶಕ್ತರಾಗಿದ್ದೇವೆ ನಾವು ಅಲನ್ನು ಬದ್ದಿಲ ಖಯೋಹುಂ ಓಮನಷ್ಣು ಬಿವರ ಸ್ಥಾನದಲ್ಲಿ ಇವರಿಗಿಂತ ಉತ್ತಮರನ್ನು ತರಲು ನಮ್ಮನ್ನು ಮೀರಿಸುವವರು ಯಾರೂ ಇಲ್ಲೌಹುಂ ಯೂ ಲಭೂ ಹಚ್ಚಯು ಲ ಕೂಯೌ ಮಲ್ಲೀಯೂ ಅಗೂ ಆದುದರಿಂದ ಇವರೊಡನೆ ವಾಗ್ದಾನ ಮಾಡಲಾಗುತ್ತಿರುವ ತಮ್ಮ ಆ ದಿನವನ್ನು ತಲುಪುವವರೆಗೂ ಇವರನ್ನು ಇವರ ಅಸಂಬದ್ಧ ಮಾತುಗಳಲ್ಲಿ ಮತ್ತು ಆಟಗಳಲ್ಲಿ ಬಿದ್ದುಕೊಂಡಿರಲು ಬಿಟ್ಟು ಬಿಡಿರಿ ಅಂದು ಇವರು ತಮ್ಮ ಸಮಾಧಿಗಳಿಂದ ಹೊರಟು ತಮ್ಮ ವಿಗ್ರಹಾಲಯಗಳ ಕಡೆಗೆ ಓಡುವಂತೆ ಓಡಿ ಹೋಗುತ್ತಿರುವರು ಇವರ ದೃಷ್ಟಿಗಳು ತಗ್ಗಿರುವು ಅಪಮಾನವು ಇವರನ್ನು ಆವರಿಸಿಕೊಂಡಿರುವುದು ಇವರಿಗೆ ವಾಗ್ದಾನವೀಯಲಾಗುತ್ತಿರುವ ದಿನ ಅದೇ ಆಗಿದೆ